ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಶ್ರೀ ಕೆ ರಾಮಚಂದ್ರರಾಯರ ಮಾತಿನಂತೆ ನಾನು ಶ್ರೀ ಕೆ ಎ ಕೃಷ್ಣಸ್ವಾಮಿ ಅಯ್ಯರವರಲ್ಲಿಗೆ ಹೋದೆ ಅವರು ಆಗ ಬಸವನಗುಡಿಯ ಐದನೆಯ ಅಡ್ಡರಸ್ತೆಯಲ್ಲಿ ಚಿದ್ವಿಲಾಸವೆಂಬ ಮನೆ ಹಿಂದುಗಡೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು ನಾನು ಹೋಗಿದ್ದದ್ದು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಕದ ತಟ್ಟಿದ ಕೂಡಲೇ ಅವರೇ ಬಾಗಿಲು ತೆಗೆದು ಒಳಕ್ಕೆ ಕರೆದರು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 ಮೂರು ನಾಲ್ಕು ದಿನ ಸೇರಬೇಕು ಮಧ್ಯಾಹ್ನ ಇಲ್ಲಿಗೆ ಬರಲು ಆಗುತ್ತದೆಯೇ ಎಂದು ಕೇಳಿದರು ನಾನು ಕೃತ ಕೃತಾರ್ಥನಾದೆಯನೆಂದುಕೊಂಡು ಆಹಾ ಅವಶ್ಯವಾಗಿ ಬರುತ್ತೇನೆ ತಮ್ಮ ಕೃಪೆಯೊಂದೇ ನನಗೆ ಭಾಗ್ಯ ಎಂದು ಹೇಳಿದೆ ತರುವಾಯ ಅವರು ನನ್ನ ಬರವಣಿಗೆಯನ್ನು ಒಂದು ಪಥಕ್ಕಿಟ್ಟು ನೀನು ಯಾವ ಯಾವ ಇಂಗ್ಲಿಷ್ ಕಾವ್ಯವನ್ನು ಓದಿದ್ದಿ ಎಂದು ಕೇಳಿದರು ನಾನು ಐದಾರು ಹೆಸರುಗಳನ್ನು ಹೇಳಲು ಅವರೇ ಅವರು ನೀನು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 ಟೆನಿಸನ್ ಈ ಕವಿಗಳ ಕಾವ್ಯಗಳಿಂದ ಆರಿಸಿದ ಕೆಲವು ಭಾಗಗಳನ್ನು ಓದಿಸಿ ಇಂಗ್ಲಿಷ್ ಪದ್ಯ ರಚನೆಯ ಮರ್ಮಗಳನ್ನು ಎತ್ತಿ ತೋರಿಸಿದರು ಕೃಷ್ಣಸ್ವಾಮಯರವರು ರಾಮಚಂದ್ರರಾಯರಂತೆ ಇಂಗ್ಲಿಶಿನಲ್ಲಿ ಕವನ ಮಾಡುತ್ತಿದ್ದವರು ರಾಮಚಂದ್ರರಾಯರು ಆಕ್ರಾಸ್ಟಿಕ್ ಮೊದಲಾದ ಚಿತ್ರಕವಿತ್ವಗಳನ್ನು ಮಾಡುತ್ತಿದ್ದರು ಕೃಷ್ಣಸ್ವಾಮಿ ಅಯ್ಯರವರು ಹೆಚ್ಚಾಗಿ ಸಾನೆಟ್ಗಳನ್ನು ಬರೆಯುತ್ತಿದ್ದರು ರಾಯರ ಬರವಣಿಗೆಯಲ್ಲಿ ವರ್ಣನೆ ವಿಶೇಷ ಗುಣ ಅಯ್ಯರವರಲ್ಲಿ ಗಾಡತೆ. ಅಯ್ಯರವರ ಮಾತುಕತೆಗಳ ನಡುವೆ ನನ್ನ ಬರವಣಿಗೆಯ ನಡೆಯಿತು ನನ್ನ ಅನೇಕ ಪಂಕ್ತಿಗಳನ್ನು ಪುನರ್ ವಿಲೇಖನ ಮಾಡಿಸಿದರು ಮೂರು ದಿನ ಈ ಪರಿಷ್ಕಾರ ಕಾರ್ಯ ನಡೆದ ಮೇಲೆ ಈ ಪದ್ಯಗಳನ್ನು ಪ್ರಕಟಿಸ ಪ್ರಕಟಿಸಬಹುದು ಮಾತ್ರವಲ್ಲ ಪ್ರಕಟಿಸಬೇಕು ಅದನ್ನು ಎಲ್ಲರೂ ಒಪ್ಪಿಕೊಂಡರು ಯಾರಾದರೂ ಆಕ್ಷೇಪಿಸಿದರೆ ನಾನು ಪ್ರತಿ ಹೇಳುತ್ತೇನೆ ಎಂದು ನನಗೆ ಪ್ರೋತ್ಸಾಹ ಭರವತೆ ಭರವಸೆಗಳನ್ನು ಕೊಟ್ಟರು ಇದಾದ ಮೇಲೆ ಕೃಷ್ಣಸ್ವಾಮಯ್ಯರವರಲ್ಲಿಗೆ ಹೋಗಿ ಬರುವುದು ನನಗೆ ತುಂಬ ರೂಢಿಯಾಯಿತು ನನಗೆ ಅಲ್ಪ ಸ್ವಲ್ಪ ಸಂಸ್ಕೃತದ ಪ ಪರಿಚಯವಿದ್ದದ್ದು ವೇದಾಂತ ವಿಚಾರದಲ್ಲಿ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 ಅವರ ಸ್ವಾರಸ್ಯಾನುಭವದ ಉತ್ಸಾಹವು ಹತ್ತಾರು ಕಾವ್ಯಗಳನ್ನು ವಿದ್ಯಾರ್ಥಿಗಳ ಮುಂದೆ ತಂದು ಅವರ ಸಾಹಿತ್ಯ ದೃಷ್ಟಿಯನ್ನು ವಿಶಾಲಪಡಿಸುತ್ತಿತ್ತು ಕೃಷ್ಣಸ್ವಾಮಯ್ಯರವರು ಜನದ ಗುಂಪಿನಲ್ಲಿ ಮೆರೆಯಲು ಆಶೆಪಟ್ಟವರಲ್ಲ ಅವರು ಬಹಿರಂಗ ವೇದಿಕೆಗಳಿಂದ ವಾಗ್ಜರಿ ಹರಿ ಹರಿಸಿದವರಲ್ಲ ಅವರ ಆಲೋಚನೆ ಸಣ್ಣ ಮಿತ್ರಗೋಷ್ಠಿಗಳಲ್ಲಿ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 ವೇದಾಂತ ವಿಚಾರದಲ್ಲಿ ಶ್ರದ್ಧಾ ಶ್ರದ್ಧಾಸಕ್ತಿಗಳು ನೈಜವಾಗಿದ್ದವು ಸಾವಿರದ ಒಂಬೈನೂರ ಆರು ಏಳರ ವೇಳೆಯಲ್ಲಿಯೇ ಅವರು ಅವರ ಸ್ನೇಹಿತರಾದ ಡಾ ಎಂ ಶ್ರೀನಿವಾಸರಾಯರವರು ಮುನಿಸಿಪಲ್ ಪಾರ್ಕ್ ಬಳಿಯ ಹರಿಯಣ್ಣನವರ ಛತ್ರದಲ್ಲಿ ಭಾನುಭಾನುವಾರವೂ ವೇದಾಂತ ವ್ಯಾಸಂಗದ ಗೋಷ್ಠಿಗಳನ್ನು ನಡೆಸುತ್ತಿದ್ದರು ಅದು ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ವಿಜಯಧ್ವಜವನ್ನೆತ್ತ ವೇದಾಂತ ಘೋಷಣೆ ಮಾಡಿದ ಕಾಲ ನಮ್ಮ ಇಂಗ್ಲಿಷ್ ವಿದ್ಯಾವಂತ ರಾದವರಿಗೆ ಸ್ವಮತ ವಿಷಯದಲ್ಲಿ ಬಂದಿದ್ದ ಅಲಕ್ಷ್ಯವೂ ಆಗ ಕೊಂಚ ಇಳಿಮುಖವಾಗಿತ್ತು ಆ ಅವಕಾಶವನ್ನು ಸನಾತನ ಧರ್ಮದ ಪುನರುಜ್ಜೀವನಕ್ಕಾಗಿ ಉಪಯೋಗಪಡಿಸಿಕೊಳ್ಳಬೇಕೆಂದು ಬೆಂಗಳೂರಿನಲ್ಲಿ ಪ್ರಯಾಸ ಪಟ್ಟವರ ಪೈಕಿ ಕೃಷ್ಣಸ್ವಾಮಯ್ಯರವರು ಡಾ ಶ್ರೀನಿವಾಸರಾಯರ್ ರಾಯರು ಮುಖ್ಯರು ಅವರಿಬ್ಬರೂ ಸೇರಿ ಅದ್ವೈತ ವೇದಾಂತ ಸಾಹಿತ್ಯದಲ್ಲಿ ಪ್ರಮಾಣವೆಂದು ಸರ್ವತ್ರ ಅಂಗೀಕೃತವಾಗಿರುವ ಶ್ರೀ ವಿದ್ಯಾರಣ್ಯಕೃತ ಪಂಚದಶಿ ಗ್ರಂಥವನ್ನು ಇಂಗ್ಲಿಶಿಗೆ ಭಾಷಾಂತರಿಸಿ ಪ್ರಕಟಪಡಿಸಿದರು ಯುರೋಪಿನ ತತ್ವ ಜಿಜ್ಞಾಸುಗಳೊಡನೆ ಕೃಷ್ಣಸ್ವಾಮಯ್ಯರವರು ಪತ್ರ ಮುಖೇನ ನಡೆಸುತ್ತಿದ್ದರು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 ಆ ವಾದದಲ್ಲಿ ಕೃಷ್ಣಸ್ವಾಮಯ್ಯರವರು ಮಾಂಡುಕೋಪನಿಷತ್ತಿನಲ್ಲಿಯ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾತ್ರೆಯ ವಿವೇಚನೆಯ ಮಾರ್ಗವನ್ನು ಸುಷುವಾಗಿ ವಿವರಿಸಿದ್ದರು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 ಅಥವಾ ಸಂಪ್ರದಾಯ ಆಗಿದೆ ಅಥವಾ ನಮ್ಮ ಗುರುಗಳು ತಿಳಿಸಿದ ಪಾಠ ಹೀಗೆ ಎಂದು ಹೇಳಿದ ಮಾತ್ರದಿಂದ ಅವರು ತೃಪ್ತರಾಗುತ್ತಿರಲಿಲ್ಲ ನಿನ್ನ ಬುದ್ಧಿ ಏನು ಹೇಳುತ್ತದೆ ಏನು ಕೇಳು ಎಂದು ಕೇಳುತ್ತಿದ್ದರು ಭಾಷ್ಯ ಟೀಕೆಗಳಲ್ಲಿ ಕಾಣಬಾರದೆ ಸಂಪ್ರದಾಯಗಳಿಂದ ವಿವರಣೆ ಪಡೆಯದೆ ಗುರುಗಳ ಉಪನ್ಯಾಸದಲ್ಲಿ ಪ್ರಸ್ತಾವಕ್ಕೆ ಸಿಕ್ಕದೇ ಇರುವ ಪ್ರಶ್ನೆಗಳು ಕೃಷ್ಣಸ್ವಾಮಯ್ಯರವರ ಸ್ವತಂತ್ರ ವಿಚಾರಕ್ಕೆ ಹೊಳೆಯುತ್ತಿದ್ದವು ಅವರ ನಿಲುಗಡೆ ಇದ್ದದ್ದು ಮುಖ್ಯವಾಗಿ ಗ್ರಂಥದಲ್ಲ ಅನುಭವದಲ್ಲಿ ವೇದಾಂತಕ್ಕೆ ರುಜುವಾತನ್ನು ನಮ್ಮ ಸಾಮಾನ್ಯ ಅನುಭವದಲ್ಲಿ ಹುಡುಕುತ್ತಿದ್ದವರು ಅವರು ಹೀಗೆ ಬಹುಕಾಲ ಚಿಂತನೆಯಿಂದಲೂ ಅನುಭವ ಪರಾಮರ್ಶೆಯಿಂದಲೂ ಕಾರ್ಯಕಾರಣ ಯುಕ್ತಿಯಿಂದಲೂ ಅವರು ಮಾಡಿಕೊಂಡ ಸಿದ್ಧಾಂತವನ್ನು ವೇದಾಂತ ಆರ್ ಸೈನ್ಸ್ ಆಫ್ ರಿಯಾಲಿಟಿ ಎಂಬ ಇಂಗ್ಲಿಷ್ ಗ್ರಂಥದಲ್ಲಿ ಅಮೂಲಾಗ್ರವಾಗಿ ನಿರೂಪಿಸಿದ್ದಾರೆ ವೇದಾಂತ ಪ್ರಕ್ರಿಯೆಯ ವಿಷಯದಲ್ಲಿ ಹುಟ್ಟಬಹುದಾದ ಆಕ್ಷೇಪಣೆಗಳಿಗೆ ಆ ಗ್ರಂಥದಲ್ಲಿ ಸಮಂಜಸವಾದ ಸಮಾಧಾನ ದೊರೆಯುತ್ತದೆ ಅನೇಕ ವಿದ್ವತ್ಸಂಸ್ಥೆಗಳು ಆ ಗ್ರಂಥಕ್ಕೆ ಮನ್ನಣೆ ಕೊಟ್ಟಿವೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ತತ್ವ ಕುತೂಹಲಿಗಳು ನಾಲ್ವ ನಾಲೈವರಾದರೂ ಇರುತ್ತಾರೆ ಅಥವಾ ಇರುತ್ತಿದ್ದರು ಕೃಷ್ಣಸ್ವಾಮಯ್ಯರವರಿದ್ದ ಕಡೆ ಅಂತವರು ಅವರ ಸುತ್ತಮುತ್ತ ಸೇರುತ್ತಿದ್ದರು ಪ್ರತಿ ಸಂಜೆಯೂ ಆ ಗೋಷ್ಟಿಯಲ್ಲಿ ಗೀತೆ ಉಪನಿಷತ್ತು ರಾಮಾಯಣ ಭಾರತ ಈ ಮೊದಲಾದ ವಿಷಯಗಳನ್ನು ಕುರಿತು ಸಂಭಾಷಣೆ ನಡೆಯುತ್ತಿತ್ತು ಕೃಷ್ಣಸ್ವಾಮಯ್ಯರವರ ಬಸವನಗುಡಿಯ ಮನೆಯಲ್ಲಿ ಒಂದು ಕಲ್ಲು ಬೆಂಚಿನ ಮೇಲೆ ಅಂಥಗೋಷ್ಠಿ ನ ನೆರೆಯುತ್ತಿತ್ತು ಆ ಕಾರಣದಿಂದ ಆ ಬಂಡೆಗೆ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಫಿಲಾಸಫ್ ಸ್ಟೋನ್ ಎಂದು ಹೆಸರಿಟ್ಟಿದ್ದರು ಅದಕ್ಕೆ ಎರಡರ ತತ್ವಜ್ಞಾನಿಯ ಕಲ್ಲು ಕೀಳು ಲೋಹವನ್ನು ಚಿನ್ನವಾಗಿ ಪರಿವರ್ತಿಸಬಲ್ಲ ಸ್ಪರ್ಶಶೀಲೆ ಕೃಷ್ಣಸ್ವಾಮಯ್ಯರವರ ಸಂಗೀತ ಪ್ರೇಮವೋ ಹುಟ್ಟುಗುಣವೇ ಅವರ ಪಿಟೀಲು ಬಹಿ ಬಹಿಷ್ಠರ ಪ್ರಾಣವೆಂದು ಹೇಳಬಹುದು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 ಘನವಿದ್ವಾಂಸರಂತೂ ಮನಸಾರ ಗೌರವಿಸುತ್ತಿದ್ದರು ಬೆಂಗಳೂರಿನಲ್ಲಿ 20 ವರ್ಷಗಳ ಹಿಂದೆ ಪ್ರಸಿದ್ಧ ಗಾಯಕ ವಿದ್ವಾಂಸರಾಗಿದ್ದ ಅನಂತ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಾಮಾನ್ಯ ಪಾಠಶಾಲೆಯಲ್ಲಿ ಬಹುಶಃ ಹೈಸ್ಕೂಲು ತರಗತಿಯಲ್ಲಿ ಕಲಿಯುತ್ತಿದ್ದಾಗ ಕೃಷ್ಣಸ್ವಾಮಿ ಅಯ್ಯರವರ ಶಿಷ್ಯರಾಗಿದ್ದರಂತೆ ಶಾಸ್ತ್ರಿಗಳು ದೊಡ್ಡವರಾಗಿ ಹೆಸರುವಾಸಿಯಾದ ಮೇಲೆಯೂ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 ಎಂದರು ಶಾಸ್ತ್ರಿಗಳು ಅಪ್ಪಣೆಯಾದರೆ ಸಿದ್ದ ಎಂದರು ಅಷ್ಟು ಹೊತ್ತಿಗೆ ಮನೆಯೊಳಗಿನಿಂದ ಸಂಧ್ಯಾ ವಂದನೆಗೆ ಹೊತ್ತಾಗಿದೆ ಎಂದು ಜ್ಞಾಪಕದ ಮಾತು ಬಂತು ಕೂಡಲೇ ಅಲ್ಲಿದ್ದ ನಾಲ್ ನಾಲ್ವರೈವರು ಎದ್ದು ಅವರ ಮಾತಿನಂತೆ ಅವರಲ್ಲಿಯೇ ಭೋಜನ ತೀರಿಸಿಕೊಂಡು ಕುಳಿತೆವು ಸುಮಾರು ಎಂಟು ಗಂಟೆ ಇರಬಹುದು ಕೇದಾರ ಗೌಳದ ಆಲಾಪನೆ ತಾನ ವಿಸ್ತಾರ ಕೀರ್ತನೆ ಬಹುಶಃ ಶ್ರೀ ನೀಲಕಂಠ ಸ್ವರ ಸಂಗತಿಯು ಮುಗಿದು ನಾವು ಗಡಿಯಾರ ನೋಡುವ ವೇಳೆಗೆ ಸುಮಾರು ಆಗಿತ್ತು ಆಗ ಈಗೆ ಸಾವಿರದ ಒಂಬೈನೂರ ಮೂವ ಐವತ್ತ್ಮೂರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಕೇಳಿದ ಆ ಕೇದಾರ ಗೌಳನಿನಾದವು ಈಗಲೂ ನನ್ನ ಕಿವಿಗಳಲ್ಲಿ ಅನುರಣಿತವಾಗುತ್ತಿರುವಂತಿದೆ ಆ ಹೊತ್ತು ಅಯ್ಯರವರು ಶಾಸ್ತ್ರಿಗಳನ್ನು ತಬ್ಬಿಕೊಂಡು ಕೊಂಡಾಡಿ ಏನು ಮಾಡಲಯ್ಯ ಇಷ್ಟು ಹೊತ್ತಿನಲ್ಲಿ ಒಂದು ಹೂವಿನ ಹಾರ ಕೂಡ ಸಿಕ್ಕುವುದಿಲ್ಲ ಎಂದು ಪೇಚಾಡಿ ಮನೆಯೊಳಗೆ ದೇವತಾರ್ಪಣೆಯಾಗಿದ್ದ ಹೂವನ್ನು ತರಿಸಿ ಶಾಸ್ತಿಗಳಿಗೆ ಕೊಟ್ಟರು ಅವರು ನನಗೆ ಇದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಬೇಕಿಲ್ಲ ಎಂದರು ಕೃಷ್ಣಸ್ವಾಮಯ್ಯರವರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿದ್ದ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 ವೇದಾಂತ ವೇದಾಂತಶಾಸ್ತ್ರದಲ್ಲಿಯೂ ಹೆಚ್ಚು ಪರಿಶ್ರಮ ಮಾಡಿದ್ದವರು ವೇದಾಂತ ಪಂಚದಶಿ ಗ್ರಂಥವನ್ನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡುವ ಕಷ್ಟ ಕಾರ್ಯದಲ್ಲಿ ಶಂಕರಶಾಸ್ತ್ರಿಗಳವರು ಕೃಷ್ಣಸ್ವಾಮಿ ಅಯ್ಯರವರಿಗೂ ಡಾಕ್ಟರ್ ಶ್ರೀನಿವಾಸರಾಯರವರಿಗೂ ಮುಖ್ಯ ಸಹಾಯವಾಗಿದ್ದರು ಶಂಕರಶಾಸ್ತ್ರಿಗಳು ಗತಾನುಗತಿಕವಲ್ಲದ ಸ್ವತಂತ್ರ ವಿಚಾರ ಬುದ್ಧಿಯುಳ್ಳವರೆಂದು ಹೊಸ ಭಾವನೆ ಹೊಸ ಅಭಿಪ್ರಾಯಗಳನ್ನು ಪೂರ್ವಾಗ್ರಹವಿಲ್ಲದೆ ಲಾಲಿಸಿ ಪರಾಮರ್ಶಿಸತಕ್ಕವರೆಂದು ಅವರ ಬುದ್ಧಿಗುಣವನ್ನು ಕೃಷ್ಣಸ್ವಾಮಿ ಅಯ್ಯರವರು ಕೊಂಡಾಡುತ್ತಿದ್ದರು ಕೃಷ್ಣಸ್ವಾಮಿ ಅಯ್ಯರವರಿಗೆ ವೇದಾಂತ ವಿಚಾರದಲ್ಲಿ ಇಷ್ಟರಾಗಿದ್ದ ಇನ್ನೊಬ್ಬ ಇನ್ನೊಬ್ಬ ಸಾತ್ವಿಕರು ಅನಂತಪ್ಪ ಎಂಬುವರು ಇವರು ಪಟ್ಟೆಗಾರ ಜಾತಿಯವರೆಂದು ಹೇಳುತ್ತಾರೆ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 ಕನ್ನಡದಲ್ಲಿ ಅವರಿಗೆ ಅದೇ ತಾಯಿ ನುಡಿಯಾದವರಿಗೆ ಎಷ್ಟು ಪ್ರೇಮ ಅಷ್ಟು ಪ್ರೇಮವಿತ್ತು ಅವರು ಕನ್ನಡದಲ್ಲಿ ಆಗಾಗ ಹಾಡು ಕಥೆಗಳನ್ನು ರಚಿಸಿದ್ದರು ದ್ವೈತ ಮತಸ್ಥರ ಶಿವನೀ ಹ್ಯಾಂಗಾದ್ಯೋ ತಾಯಿ ಗಂಡ ಶಿವನಿ ಹೆಂಗಾದ್ಯೋ ಶಿವನೀನಾದರೆ ಶಿವನರ್ ದಾಂಗಿಯು ನಿನಗೇನಾಗಬೇಕೋ ತಾಗ ಎಂಬ ಹಾಡಿಗೆ ಉತ್ತರವಾಗಿ ಶಿವನೀ ಹ್ಯಾಂಗಲ್ಲೋ ಮರುಳೆ ಶಿವನೀ ಹ್ಯಾಂಗಲ್ಲೋ ಶಿವನೆಲ್ಲವಾಗಿರೇ ಶಿವನರ್ದಾಂಗಿಯು ಶಿವನೇ ಅಲ್ಲವೇನು ಮರುಳೆ ಎಂದು ಮುಂತಾಗಿ ಅದ್ವೈತದ ಹಾಡು ಕಟ್ಟಿದರು ಅದರ ಮಾತುಗಳನ್ನು ಇಲ್ಲಿ ಜ್ಞಾಪಕವಿರುವಂತೆ ಅದನ್ನು ಸರಿಯಾಗಿ ಬರೆದಿರಿಸಿಕೊಳ್ಳಲಿಲ್ಲವೆಂದು ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಕೃಷ್ಣಸ್ವಾಮಯ್ಯರವರು ಕನ್ನಡದಲ್ಲಿ ಕೆಲವು ಸಣ್ಣ ಸಣ್ಣ ಪ್ರಹಸನಗಳನ್ನು ಬರೆದಿದ್ದರು ಅದರಲ್ಲಿ ಒಂದನ್ನು ಪ್ರಕಟ ಮಾಡುವ ಯೋಗ ಪಾಲಿಗೆ ಬಂದಿತ್ತು ಈ ಸಣ್ಣ ಪ್ರಹಸನದಲ್ಲಿ ನಮ್ಮ ಹಳ್ಳಿಗೆ ರಜೆಗಳ ಅವರು ವಕೀಲರ ಕೈಗೆ ಸಿಕ್ಕಿ ಪಡುವ ಇವು ಹಾಸ್ಯ ವಿನೋದಗಳೊಡನೆ ಚಿತ್ರಿತವಾಗಿವೆ ಕೃಷ್ಣಸ್ವಾಮಿಯವರು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 ಶಿಕ್ಕಣ್ಣ ಸಂಗಣ್ಣ ಲಕ್ಕಣ್ಣ ಲಿಂಗಣ್ಣ ಬಜ್ಜಿಯ ಯಿಗ್ನೇಶ ಸರಣು ನಿನ್ನ ಗೆಜ್ಜೆಯ ಕಾಲಿನ ಸದ್ಧಿಗೆ ಸರಣು ಕಜ್ಜಾಯ ನೈವೇದ್ಯ ತರುವೇ ನಮ್ಮ ಹೆಜ್ಜೆಯ ಕೋಲಾಟವಾಡಿಸೋ ಗುರುವೇ ಇದನ್ನು ಹೇಳುವುದರಲ್ಲಿ ಹಳ್ಳಿಗರ ಉಚ್ಚಾರಣೆ ಅವರ ಗಂಟಲ ದಾಟಿ ವಿರುವ ಕಡೆ ಗೆಟ್ಟಿ ಅಕ್ಷರ ನುಡಿಯುವುದು ಮೊದಲಾದ ಸೊಟ್ಟೆ ಪಟ್ಟೆಗಳು ಇವನ್ನೆಲ್ಲಾ ಅನುಕರಣೆ ಮಾಡಿ ನಗಿಸಿ ಹಳ್ಳಿಯವರ ನೈಜವಾದ ದೈವ ಭಕ್ತಿಯನ್ನು ಮನಸ್ಸಿನ ಸರಳತೆಯನ್ನು ಮೆಚ್ಚಿಕೊಳ್ಳುತ್ತಿದ್ದರು ಕೃಷ್ಣಸ್ವಾಮಯ್ಯರವರ ಸಂಭಾಷಣೆ ಸರಸಹಾಸ್ಯಗಳಿಂದ ತುಂಬಿರುತ್ತಿತ್ತು ಯಾವಾಗಲೂ ಅವರಿಗೆ ಸುತ್ತಮುತ್ತ ಸ್ನೇಹಿತರಿರಬೇಕು ಅವರವರ ಕಷ್ಟಸುಖಗಳನ್ನು ವಿಚಾರಿಸಬೇಕು ತಿಳುವಳಿಕೆಯ ಮಾತನ್ನಾಡಿ ಕುಗ್ಗಿದವರಿಗೆ ಉತ್ಸಾಹವನ್ನು ಉಬ್ಬಿದವರಿಗೆ ವಿವೇಕವನ್ನು ನೀಡಬೇಕು ಸದ್ವಿಷಯದಲ್ಲಿ ಕಾಲಕ್ಷೇಪ ಮಾಡಬೇಕು ಆದರೆ ಯಾವ ಪ್ರಸಂಗದಲ್ಲಿಯೂ ಹರ್ಷವನ್ನು ತೊರೆಯಬಾರದು ಇದು ಅವರ ಮನೋವೃತ್ತಿ ಕೃಷ್ಣಸ್ವಾಮಯರವರ ಜೀವನ ಎಲ್ಲ ದೃಷ್ಟಿಗಳಿಂದಲೂ ನಿರ್ಮಲವಾದದ್ದು ಮತ್ತು ಶಾಂತಿಮಯವಾದದ್ದು ಪೂರ್ವಾಚಾರಗಳನ್ನು ಅವರು ಸಾಧ್ಯವಾದಷ್ಟು ಇರಿಸಿಕೊಂಡಿದ್ದರು ಸಂಧ್ಯಾ ವಿಹಿತ ಕರ್ಮಗಳಲ್ಲಿ ತಪ್ಪಿದವರಲ್ಲ ಅತಿಥಿ ಸತ್ಕಾರ ನಿರತರಾಗಿದ್ದರು ಅವರು ಸಂಸಾರದ ನೋವು ನಿಷ್ಠೂರಗಳನ್ನು ಪೂರ ಅನುಭವಿಸಿದ್ದರು ನೊಂದವರ ವಿಷಯದಲ್ಲಿ ಅವರಿಗೆ ಸಹಾನುಭೂತಿ ನಿಜವಾಗಿ ಬಂದಿತ್ತು ಇಷ್ಟಿದ್ದರೂ ಅವರ ಅಂತರಾತ್ಮವು ಸರ್ವದಾ ಪರತತ್ವನಿಷ್ಠವಾಗಿದ್ದರಿಂದ ಅವರ ಮನಸ್ಸು ಮಾತು ನಡವಳಿಕೆಯು ಪ್ರಸನ್ನವಾಗಿರುತ್ತಿದ್ದವು ಅವರು ಈ ಕೆಳಗಿನ ಶ್ಲೋಕವನ್ನು ಧ್ಯ ವಚನವೆಂದು ಪದೇ ಪದೇ ಹೇಳಿಕೊಳ್ಳುತ್ತಿದ್ದರು ದೇಹಾಭಿಮಾನೆಗಳಿತೇ ವಿಘ್ಞಾತೆ ಪರಮಾತ್ಮನಿ ಯತ್ರ ಎತ್ರ ಮನೋಯಾತಿ ತತ್ರ ಸಮಾಧಯ ಅವರ ಸಮೀಪದಲ್ಲಿ ಒಂದೆರಡುಗಳಿಗೆ ಇದ್ದವರ್ಯಾರೂ ಆ ಸರಸ ಸೌಜನ್ಯದ ಆ ಜ್ಞಾನಮಯ ಶಾಂತಿಯ ಅನುಭವವನ್ನು ಮರೆಯಲಾರರು